بسم الله الرحمن الرحيم لم يكن الذين كفروا من أهل الكتاب والمشركين منفكين حتى تأتيهم البينة غرنط دور مطبه ديواراد كربيكي ستي نشيدي گلاغي دورو تم نشيدي نتين دهنج ريوو وراغي رلل ಅವರ ಬಳಿಗೆ ಸುವ್ಯಕ್ತ ಪುರಾವೆಯು ಬಂದು ಬಿಡುವವರಿಗೆ ಅಂದರೆ ಅಲ್ಲಾಹನ ನೇರವಾದ ಮತ್ತು ಸರಿಯಾದ ಬರಹಗಳುಳ್ಳ ಪಾವನ ಗ್ರಂಥಗಳನ್ನು ಓದಿ ಹೇಳುವ ಸಂದೇಶವಾಹಕನು ಬರುವವರಿಗೆ ಈ ಹಿಂದೆ ಗ್ರಂಥ ನೀಡಲ್ಪಟ್ಟಿದ್ದವರಲ್ಲಿ ಒಡಕುಂಟಾದು ಅವರ ಬಳಿಗೆ ಸನ್ಮಾರ್ಗದ ಸುಸ್ಪಷ್ಟ ಆದೇಶ ಬಂದ ಬಳಿಕವಷ್ಟೇ ಇಲ್ಲುಲ್ಲಾಹ ಮುಖ್ಲುಸ್ ಅವರಿಗೆ ನೀಡಲಾಗಿದ್ದ ಆದೇಶವು ಅವರು ತಮ್ಮ ಧರ್ಮವನ್ನು ನಿಷ್ಕಳಂಕವಾಗಿ ಅಲ್ಲಾಹನಿಗೆ ಮಾತ್ರ ಮೀಸಲಾಗಿಟ್ಟು ಏಕನಿಷ್ಠೆಯಿಂದ ಅಲ್ಲಾಹನ ದಾಸ್ಯ ಮಾಡಬೇಕು ನಮಾಜನ್ನು ಸಂಸ್ಥಾಪಿಸಬೇಕು ಮತ್ತು ಜಕಾತನ್ನು ನೀಡಬೇಕು ಎಂಬುದರ ಹೊರತು ಬೇರೇನೂ ಆಗಿರಲಿಲ್ಲ ಇದುವೇ ಅತ್ಯಂತ ಸರಿಯಾದ ಧರ್ಮ ಗ್ರಂಥದವರು ಹಾಗೂ ಬಹುದೇವಾರಾಧಕರ ಪೈಕಿ ಸತ್ಯ ನಿಷೇಧಿಗಳಾಗಿರುವವರು ಖಂಡಿತವಾಗಿಯೂ ನರಕಾಗ್ನಿಯಲ್ಲಿ ಬೀಳುವರು ಮತ್ತು ಸದಾಕಾಲ ಕಾಲ ಅದರಲ್ಲಿರುವರು ಇವರು ಅತ್ಯಂತ ನಿಕೃಷ್ಟ ಸೃಷ್ಟಿಗಳು ಇನ್ ು ಸ್ವಾಚಿ ಉಲ ಇಕ ಹುಂ ಖೈರುಲ್ ಬರಿಯ ಸತ್ಯವಿಶ್ವಾಸ ಸ್ವೀಕರಿಸಿದವರು ಸತ್ಕರ್ಮ ಮಾಡಿದವರು ಅತ್ಯುತ್ತಮ ಸೃಷ್ಟಿಗಳು ಜಜ ಉಹುಮೇಳ್ ದೊರಬಿ ಹಿಂಜನ್ನ ಚು ಆದಿಲ್ ಚಿರಿ ಮಿಲ್ ಚಿಹಲ್ ಅವರ ಪ್ರತಿಫಲ ಅವರ ಪ್ರಭುವಿನ ಬಳಿ ಶಾಶ್ವತ ನಿವಾಸದ ಸ್ವರ್ಗೋದ್ಯಾನಗಳಾಗಿವೆ ಅವಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವು ಅವರು ಅವುಗಳಲ್ಲಿ ಸದಾಕಾಲ ವಾಸಿಸುವರು ಅಲ್ಲಾಹು ಅವರಿಂದ ಸಂಪ್ರೀತನಾದನು ಮತ್ತು ಅವರು ಅಲ್ಲಾಹನಿಂದ ಸಂಪ್ರೀತರಾದರು ತನ್ನ ಪ್ರಭುವನ್ನು ಭಯಪಟ್ಟವನಿಗೆ ಇದೆಲ್ಲವೂ ಇದೆ